ಶ್ರೀಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಭಗವಾನ್ ವೇದು ವ್ಯಾಸ ಮಹರ್ಷಿರಚಿತ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರಸಂಹಿತಿಯಲ್ಲಿ ಎರಡನೇದಾದ ಸತೀಖಂಡ ಅದರಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ದ್ವಾಂಶೋಧ್ಯಾಯ ಬ್ರಹ್ಮವಾಚ ಕದಾಚಿ ಅಥ ದಕ್ಷ ತನೆಯ ಜಲದಾಗಮಿ ಕೈಲಾಸಕ್ಷ್ಮಭತಃ ಪ್ರಾಹ ಪ್ರಸ್ಥಸ್ಥಂ ವೃಷಭಧ್ವಜಂ ಬ್ರಹ್ಮ ಹೇಳ್ತಾನೆ ಇಲ್ಲಿ ಏನಾರದೇ ಹೀಗಿರಲು ಮಳೆಗಾಲವು ಪ್ರಾಪ್ತವಾಯಿತು ಜಲದಾಗಮಿ ಜಲದ ಕಾಲ ನೀರು ಕೊಡುವಂತಹ ಅಂತ ಜಲಂ ದದತಿ ಅಂದರೆ ಮಳೆಗಾಲ ಬಂದಾಗ ಸತೀದೇವಿಯು ಕೈಲಾಸ ವೃತ್ತ ತಪ್ಪಲಿನಲ್ಲಿರತಕ್ಕಂತಹ ದಕ್ಷಸತನಯ ದಕ್ಷ ಪ್ರಜಾಪತಿಯ ದಕ್ಷಬ್ರಹ್ಮ ಅಥವಾ ದಕ್ಷ ತ ಮಗಳ ಅಂತ ಸತೀದೇವಿಯು ಕೈಲಾಸಕ್ಷ್ಮಾಭೃತ ಕೈಲಾಸ ವೃತ ತಪ್ಪಲಿನಲ್ಲಿರತಕ್ಕಂತಹ ಪರಮೇಶ್ವರನ ಕುರಿತು ಹೀಗೆ ಹೇಳ್ತಾಳೆ ಪ್ರಾಹ ಹೇಳಿದರು ಪ್ರಸ್ಥಸ್ಥಂ ಕೈಲಾಸಕ್ಷ್ಮಾಭೃತ ಪ್ರಸ್ಥಸ್ಥಂ ಅದರ ಸಮದಟ್ಟಿನ ಪ್ರದೇಶ ತಪ್ಪಲು ಪ್ರದೇಶ ಪ್ರಸ್ಥ ಅಂದರೆ ಸಮದಟ್ಟು ಅಲ್ಲಿ ಇದ್ದಂಥ ವೃಷಭಧ್ವಜನನ್ನ ಕುರಿತು ಶಿವನನ್ನ ಕುರಿತು ಹೇಳ್ತಾಳೆ ಸತ್ಯು ವಚ ದೇವದೇವ ಶಂಭೋ ಮತ್ ಪ್ರಾಣವಲ್ಲಭ ಶೃಣು ಮೇ ವಚನ ನಾಥ ಶ್ರುವಾ ಶುತ್ವಾ ತತ್ ಕುದ ಓ ದೇವದೇವನೇ ನೀನು ನನ್ನ ಪ್ರಾಣನಾಥನಾದ ಶಂಕರನು ನಾನು ಹೇಳುವುದನ್ನು ಕೇಳಿ ದಯವಿಟ್ಟು ಅದನ್ನು ನಡೆಸಿಕೊಡು ಅಂತೇಳಿ ಕೇಳ್ತಾಳೆ ಸತಿ ಘನ ಅಗಮೋಜಂ ಸಂಪ್ರಾಪ್ತಃ ಕಾಲಃ ಪರಮದುಸಹ ಅನೇಕ ವರ್ಣ ಮೇಘೌಗಸೀತಾಂಬರ ದಿಕ್ಚಯ ಓ ಶಂಕರನೀಗ ಸಹಿಸಲಸಾಧ್ಯವಾದ ಮಳೆಗಾಲ ಪ್ರಾಪ್ತವಾಗಿರುವುದು ಮೇಘಗಳು ಆಕಾಶದಲ್ಲಿ ದಶ ದಿಕ್ಕುಗಳು ವ್ಯಾಪಿಸಿ ಭಯಂಕರವಾಗಿ ಗರ್ಜನೆ ಮಾಡ್ತಾಯಿವೆ ವಿವಾಂತಿವತಾ ಹೃದಯ ಹಾರಯಂತೀವೇ ಕದಂಬಸಾಧೌತ ಎಲ್ಲ ವರ್ಣನೆಗಳಿವೆ ಇದರಲ್ಲಿ ಮಳೆಗಾಲದ್ದು ನೀರಿನ ತುಂತುರುಗಳಿಂದಲೂ ಕದಂಬ ಪುಷ್ಪದ ಧೂಳಿಯಿಂದಲೂ ಕೂಡಿದಂತಹ ಗಾಳಿಗಳು ಮಾರುತಗಳು ಹೃದಯವನ್ನು ಹಾರಿಸುವಂತೆ ತುಂಬ ವೇಗದಿಂದ ಬೀಸುತ್ತಲಿವೆ ಅಂತೇಳಿ ಹೇಳ್ತಾರೆ ಪಾಥೋ ಬಿಂದು ವಿಕರ್ಷಣಾ ನೀರಿನ ಬಿಂದುಗಳನ್ನು ಹಾರಿಸ್ತಾ ಕದಂಬ ಪುಷ್ಪದ ಧೂಳಿಯಿಂದಲೂ ಕುಡಿದಂತಹ ಗಾಳಿ ಕದಂಬರ ಜಸ ಧೌತಾಹ ಅದನ್ನು ಧೂಲನ ಮಾಡತಕ್ಕಂಥ ಹಾರಿಸ್ತಕ್ಕಂತಹ ಹ್ಞೂ ಹಾರೆಯಂತೀವ ವೇಗಿನ ಅತ್ಯಂತ ವೇಗವಾದಂತಹ ಹೃದಯ ಹೃದಯವನ್ನೇ ಹಾರಿಸ್ತಾ ಕಾಣುತ್ತಾ ಇವೆ ಅಂತ ವಿವಾಂತಿ ಬೀಸ್ತಾ ಇವೆ ವೇಗವಾಗಿ ಗಾಳಿಗಳು ಮಾರುತಗಳು ಮೇಘಾಂ ಗರ್ಜಿತೈರುಚ್ಚೈರ್ಧಾರಾಸಾರಂ ವಿಮುಂಚಾಂ ವಿದ್ಯುತ್ ಪಟಾಕಿಂ ತೀವ್ರೈ ಕ್ಷುಬ್ಧ ಸ್ಯಾತ್ ಕ್ಯನೋ ಮನಃ ಓ ದೇವನೇ ಹೆಚ್ಚಾಗಿ ಜಜಿವಣೆಯನ್ನು ಸುರಿಸುತ್ತಲೋ ಆಗಾಗ ಮಿಂಚನ್ನು ಬೆಳಗುತ್ತಲೋ ಇರತಕ್ಕಂಥ ಮೇಘಗಳ ಗಂಭೀರ ಗರ್ಜನೆಯನ್ನು ಕೇಳಿದರೆ ಯಾರ ಮನಸ್ಸು ತಾನೇ ಕ್ಷುಭೆಗೊಳ್ಳುವುದಿಲ್ಲ विद्युत पताक तीव्रे क्षुब्ध सैत् कस नो मन क्य मन क्षुब्ध न सैत्मनसु ते क्षुब्धवाग मेघकर गर्जने मिंचू इजन लोड़ा केलवा न सूर्यो दृश्य सेना मेघ छन्नो निशापति दिवा रात्रिवदभातिरही व्यसनाक ಆಕಾಶವು ಮೇಘಗಳಿಂದ ಮುಚ್ಚಲ್ಪಟ್ಟು ಹಗಲು ಸೂರ್ಯನು ರಾತ್ರಿ ಚಂದ್ರನೂ ಸಹ ಕಾಣಿಸ್ತಾ ಇಲ್ಲ ಹಗಲು ರಾತ್ರಿಯಂತೆ ಕಾಣುತ್ತಾ ಇದ್ದು ಹಗಲೇ ರಾತ್ರಿಯಾಗಿ ಕಾಣಿಸ್ತಾ ಇದೆ ಈ ಕಾಲವು ವಿರಹಿಗಳಿಗೆ ದುಃಖವನ್ನು ಉಂಟು ಮಾಡುವಂಥದ್ದಾಗಿದೆ ಮೇಘಾನೈಕತ್ರ ಧಿಷ್ಠಂತೋ ಧ್ವನಂತಪನ ಪವನೇರಿತಾ ಪತಂತ ಇವ ಲೋಕಾನಾಂ ದೃಶ್ಯಂತೇ ಮೂರ್ಧ್ನಿಶಂಕರ ಹಗಲು ಕೂಡ ಏನು ಪ್ರಿಯತಮನ ವಿರಹ ಕಾಡ್ತಾ ಇದೆ ರಾತ್ರಿ ಮಾತ್ರ ಅಲ್ಲ ಅಂಥೇಳಿ ಹಗಲು ರಾತ್ರಿ ಆಗಿ ಕಾಣಿಸ್ತಾ ಇದೆ ಮಳೆಗಾಲ ಅಂತೇಳಿ ಓ ಶಂಕರನೇ ಮಹಾಗಾಳಿಯಿಂದ ಹೊಡೆಯಲ್ಪಟ್ಟ ಮೇಘಗಳು ಗರ್ಜಿಸುತ್ತಾ ಒಂದೆಡೆಯಲ್ಲಿ ನಿಲ್ಲದೆ ಆಕಾಶದಲ್ಲೆಲ್ಲ ಸಂಚರಿಸುತ್ತಾ ಜನಗಳ ಮೇಲೆಯೇ ಬೀಳ್ತಾವೋ ಎನ್ನುವಂತೆ ತೋರ್ತಾಯಿವೆ ಮೇಘ ನ ಏಕತ್ರ ಒಂದೇ ಕಡೆಯಿಲ್ಲ ನೈಕತ್ರ ತಿಷ್ಟಂತಹ ಧ್ವನಂತಹ ಧ್ವನಿ ಮಾಡ್ತಾ ಇವೆ ಪವನೇರಿತಃ ಸಂತ ಒಯ್ಯಲ್ಪಟ್ಟು ಪವನ ವಾಯು ಪತಂತೈವ ಲೋಕಾನಾಂ ಈ ಲೋಕಗಳು ಜನಗಳ ಮೇಲೆ ಬೀಳ್ತಾ ಇದೆ ಅಂತೇಳಿ ಕಾಣಿಸ್ತಾಯಿದೆ ದೃಶ್ಯಂತೆ ಮೂರ್ಧ್ನಿ ಶಂಕರ ಶಂಕರನೇ ತಲೆಗೆ ಬೀಳ್ತಾಯಿದೆ ಅಂತೇಳಿ ಕಾಣಿಸ್ತಾ ಇದೆ ವಾತಾಹತ ಮಹಾವೃಕ್ಷಾ ನರ್ತಂತೈವ ಚಾಂಬರೆ ದೃಶ್ಯ ಹರಭೀರೂ ತ್ರಾಸದ ಕಾಮುಕೇಪ್ಸಿ ವಾತಾಹತ ಮಹಾವೃಕ್ಷಾ ಮಹಾಬಿರುಗಾಳಿಯಿಂದ ಕಡಲ್ಪಟ್ಟಂತಹ ದೊಡ್ಡ ದೊಡ್ಡ ಮರಗಳು ನರ್ತಂತ ಇವಚಾಂಬರೆ ಗಾಳಿಯ ಹೊಡೆತದಿಂದ ಆಕಾಶದಲ್ಲಿ ಚಲಿಸುತ್ತಾ ನರ್ತನ ಮಾಡುತ್ತಾ ಇದ್ದಾಗಿ ಕಾಣಿಸ್ತಾ ಇದೆ ದೃಶ್ಯಂತೆ ಹರ ಭೀರೂಣಾಂತ್ರಾಸದಾ ಕಾಮುಕೇಪ್ಸಿತಾ ಈ ಸನ್ನಿವೇಶವು ಅಂಜುಬುರುಕರಿಗೆ ಭಯವನ್ನುಂಟು ಮಾಡುವುದಾಗಿದೆ ಪ್ರಿಯೆಯರೊಡನೆ ಕೂಡಿರುವ ಕಾಮುಕರಿಗೆ ಸುಖದಾಯಕವಾಗಿದೆ ಸ್ನಿಗ್ಧ ನೀಲಾಂಜನಸ್ಯಾಶು ಸದಿವ್ಯ ಪೃಷ್ಠ ಬಲಕರಾಜೀವಾ ಚೈ ಯಮುನಾ ಪೃಷ್ಠೇನವತ್ತು ಆಕಾಶದಲ್ಲಿ ನಿಬಿಡವಾಗಿ ನೀಲ ಮೇಘಗಳು ತುಂಬಿವೆ ಅದರ ಮೇಲ್ಭಾಗದಲ್ಲಿ ಬೆಳ್ಳಕ್ಕಿಗಳು ಪಂಕ್ತಿಯಾಗಿ ಹಾರುತ್ತಲಿವೆ ಹ್ಞೂ ಬಲಾಕ ರಾಜಿ ವಾತಿ ಬೆಳ್ಳಕ್ಕಿಗಳು ಬೆಳ್ಳಕ್ಕಿಗಳ ಪಂಕ್ತಿ ಹಾರುತ್ತಾ ಇದೆ ಅಂತೇಳಿ ಉಚ್ಚೈ ಮೇಲ್ಭಾಗದಲ್ಲಿ ಯಮುನಾ ಪೃಷ್ಠೇನವತ್ತು ಹೇಗೆದು ಇದನ್ನು ನೋಡಿದರೆ ಯಮುನಾ ನದಿಯ ನೀಲವಾದ ಜಲದಲ್ಲಿ ತೇಲುತ್ತಾ ಇರ್ತದೆ ಬಿಳಿಯ ನೊರೆಗಳ ಸಾಲಿನ ಹಾಗೆ ಕಾಣಿಸ್ತಾ ಇದೆ ಅಂತ ನೀಲಾಕಾಶದಲ್ಲಿ ನೀಲ ಮೇಘಗಳ ರಾಶಿ ಎಡೆಯಲ್ಲಿ ಬೆಳ್ಳಕ್ಕಿಗಳು ಹಾರತಾ ಹೋಗುವಾಗ ಆ ಬಿಳಿ ನೊರೆಗಳ ಸಾಲು ನೀಲ ಜಲದ ಮೇಲೆ ಹಾರ ಬಿಳಿ ನೊರೆಗಳ ಸಾಲು ಹೇಗಿದೆಯೋ ಹಾಗೆ ಕಾಣಿಸ್ತಾ ಇದೆ ವರ್ಣನೆ ಮಾಡ್ತಾ ಇದ್ದಾನೆ ಹ್ಞೂ ವಲಯ ದೃಶ್ಯತೆ ಕಾಳಿ ಕಗತ ಅಂಬುಧಾವಿವೀಪಾವಕೋ ಬಡವಾಮುಖ ನೀಲವಾದ ಮೇಘಗಳ ನಡುವೆ ಒಂದು ಕ್ಷಣಕಾಲ ಮಾತ್ರ ಹೊಳೆಯುತ್ತಾ ಇರ್ತಕ್ಕಂತಹ ಮಿಂಚು ಕ್ಷಪಾಕ್ಷಯ ಕ್ಷಯೇಶ ವಲಯ ದೃಶ್ಯತೆ ಕಾಳಿ ಕಗತ ಅಂಬುಧಾವಿವ ಸದೀಪಾವಕೋ ಬಡವಾಮುಖ ಕರಿ ನೀರಿನ ವಡವಾಗ ಅಂದರೆ ರಾತ್ರಿಯಲ್ಲಿ ಕರಿ ನೀರಾಗಿ ಕಪ್ಪಾಗಿ ಕಾಣಿಸ್ತದೆ ಸಮುದ್ರದ ನೀರು ವಡವಾಗ್ನಿಯುಜ್ವಲಿಸುವಂತೆ ಕಾಣಿಸ್ತಾ ಇದೆ ನೀಲ ಮೇಘಗಳ ನಡುವಿನ ಮಿಂಚು ಸಮುದ್ರದ ವಡವಾಗ್ನಿ ಅಂತೇಳಿ ಹೇಳ್ತಾರೆ ಅದು ಜ್ವಲಿಸಿದ ಹಾಗೆ ಕಾಣಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದೇವೆ ಪ್ರಾರೋಹಂತೀಹ ಮಂದಿರಂ ಪ್ರಾಂಗಣೇಶ್ವರಿ ಕೀಮನ್ಯತ್ರ ವಿರೂಪಾಕ್ಷ ಸಸ್ಯೋದ್ಭೂತಿಂ ವದಾಮ್ಯಹಂ ಮನೆ ಅಂಗಳಗಳಲ್ಲಿಯೂ ಸಹ ಸಸ್ಯಗಳು ಹುಟ್ಟುತ್ತಾ ಇವೆ ಪ್ರಾರೋಹಂತಿ ಇಹ ಸಸ್ಯಾನಿ ಮಂದಿರಂ ಪ್ರಾಂಗಣೇಶು ಅಪಿ ಇನ್ನು ಮಿಕ್ಕ ಪ್ರದೇಶಗಳಲ್ಲಿ ಸಸ್ಯಗಳು ಹುಟ್ಟಿರುವುದು ಹೇಳುವ ಅವಶ್ಯಕತೆ ಇಲ್ಲ ಕಿವ ಅನ್ಯತ್ರ ವಿರೂಪಾಕ್ಷ ಅದೇ ವಿರೂಪಾಕ್ಷನೇ ಸಸ್ಯೋದ್ಭೂತಿ ಈ ಮಳೆಗಾಲದಲ್ಲಿ ಮನೆಯ ಅಂಗಳದಲ್ಲಿಯೇ ಗಿಡಗಳು ಹುಟ್ಟುತ್ತವೆ ಹುಟ್ಟುತ್ತವೆ ಇನ್ನು ಬೇರೆ ಗಿಡಗಳು ಬೇರೆ ಕಡೆಗಳಲ್ಲಿ ಹುಟ್ಟುವ ಹೇಳುವ ಮಾತು ಹೇಳುವ ಅಗತ್ಯ ಏನಿದೆ ಅಗತ್ಯವೇ ಎಲ್ಲ ಕಡೆಯೂ ಗಿಡಗಳು ಹುಟ್ಟುತ್ತಾ ಮಳೆಗಾಲದಲ್ಲಿ ಅಂತಹ ಕಾಲ ಅಂತ ಶ್ಯಾಮರ್ ವಿಷದೋ ಜಿಮಾಚಲ ಮಂದರಾಶ್ರಯ ಮೇಘ ಪತ್ರ ಬೊಧಿರಿ ಅಥಾ ಸಮುದ್ರವನ್ನು ಕಡಿಯತಕ್ಕಂತಹ ಕಾಲದಲ್ಲಿ ಮಂದರ ಆಶ್ರಯ ಮೇಘ ವೃಕ್ಷಗಳ ಬಗೆ ಬಣ್ಣದ ಎಲೆಗಳು ಕ್ಷೀರ ಸಮುದ್ರದಲ್ಲಿ ಬಿದ್ದು ಯಾವ ರೀತಿ ಶೋಭಿಸಿದವೋ ಅದರಂತೆ ಕಪ್ಪಗು ಬೆಳ್ಳಗೂ ಇರತಕ್ಕಂತಹ ವೃಕ್ಷ ಲತಾ ಗುಲ್ಮಗಳ ಸಮೂಹದಿಂದ ಈ ಹಿಮಾಲಯ ಪರ್ವತವು ಶೋಭಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಹ್ಞೂ ಪತ್ರೈಹಿ ದುಗ್ಧಾಂಬುದಿರಿಯಥ ದುಗ್ಧಾಂಬುದಿ ಕ್ಷೀರಾಬ್ಧಿಯು ಹೇಗೆ ಶೋಭಿಸಿತು ಅದೇ ರೀತಿಯಲ್ಲಿ ಶ್ಯಾಮಲೈ ರಾಜತೈ ಕಪ್ಪಗಿನ ಬೆಳಗಿನ ಬೆಳ್ಳಗಿನ ಹ್ಞೂ ರಜತ ಬಣ್ಣದ ಬೆಳ್ಳಗಿನ ಶ್ಯಾಮಲ ಅಂದರೆ ಕಪ್ಪು ಬಣ್ಣದ ಎಲೆಗಳು ರಕ್ತ ಹಿ ಕೆಂಪು ಬಣ್ಣದ್ದು ಬಣ್ಣ ಬಣ್ಣದ್ದು ವಿಷದೋ ವಯಂ ಹಿಮಾಚಲ ಹಿಮಾಚಲವೇ ಹಿಮವತ್ ಪರ್ವತವೇ ಶೋಭಿಸ್ತಾ ಇದೆ ಬಣ್ಣ ಬಣ್ಣದ ಎಲೆಗಳೆಲ್ಲ ಬಿದ್ದು ಮಳೆಗಾಲದಲ್ಲಿ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಅಸಮಶ್ರೀಶ್ಚಕುಟಿಲಂ ಭೇಜೇ ಹಸ್ಯಕಿಂ ಶುಕಾಂ ಉಚ್ಚಾವಚಾನ್ ಕಲೌ ಲಕ್ಷ್ಮೀರ್ಗಂಥ ಸಂತ್ಯಜ್ಯ ಸಜ್ಜನಾ ಕಲಿಯುಗದಲ್ಲಿ ಲಕ್ಷ್ಮಿಯು ಸತ್ಪುರುಷರನ್ನು ಬಿಟ್ಟು ಅಂದರೆ ಐಶ್ವರ್ಯವು ಅಸಮಶ್ರೀಹಿ ಸಮವಾಗಿಲ್ಲ ಹಂಚಿ ಹೋಗಿಲ್ಲ ಅಂತ ಅಸಮವಾಗಿದೆ ಸಂಪತ್ತು ಸತ್ಪುರುಷರನ್ನು ಬಿಟ್ಟು ಕುಟಿಲರನ್ನು ಆಶ್ರಯಿಸಿದಂತೆ ಕುಟಿಲಂ ಭೇಜೆ ಯಸ ಕಿಂಶುಕ ಹೇಗದು ಕಿಂಶುಕ ಅಂದರೆ ಮುತ್ತುಗ ವೃಕ್ಷದಲ್ಲಿನ ಪುಷ್ಪ ಲಕ್ಷ್ಮಿಯು ಅದನ್ನು ತ್ಯಜಿಸಿ ಕುಟಿಲ ವೃಕ್ಷವನ್ನು ಆಶ್ರಯಿಸಿತು ಎಂದರೆ ಮಳೆಗಾಲವು ಅಂದರೆ ಅದೇ ರೀತಿಯಾಗಿದೆ ಅಂತೇಳಿ ಕಲಿಯುಗದಲ್ಲಿ ಲಕ್ಷ್ಮಿಯು ಸತ್ಪುರುಷರನ್ನು ಬಿಟ್ಟು ಕುಟಿಲರನ್ನು ಆಶ್ರಯಿಸುವಂತೆ ಮುತ್ತುಗ ವೃಕ್ಷದಲ್ಲಿನ ಪುಷ್ಪ ಲಕ್ಷ್ಮಿಯು ಅದನ್ನು ತೇಜಿಸಿ ಕುಟಿಲ ವೃಕ್ಷವನ್ನು ಆಶ್ರಯಿಸಿತು ಅಂದರೆ ಗಾಳಿಯಲ್ಲಿ ಮಳೆಗಾಲವು ಬಂದಾಗ ಮುತ್ತುಗ ಗಿಡದಲ್ಲಿ ಬಿಡದಕ್ಕಂಥ ಹೂ ಬಿಡುವ ಕಾಲವು ಹೋಗಿ ಇತರ ಕ್ಷುದ್ರ ಗಿಡಗಳಲ್ಲಿ ಹೂವುಗಳು ತಲೆದೋರಿದವು ಅಂತೇಳಿ ಮಳೆಗಾಲದಲ್ಲಿ ಮುತ್ತುಗ ಅಂತ ಹೇಳಿದರೆ ಫಲಾಶ ಹೀಗೆ ಪ್ರಲಾಶವೃಕ್ಷದ ಹೂವುಗಳು ಪ್ರಲಾಶವೃಕ್ಷದಲ್ಲಿ ಪುಷ್ಪ ಲಕ್ಷ್ಮಿ ಕಾಣಿಸ್ತದೆ ನಿಜವಾಗಿ ಚೆನ್ನಾಗಿರ್ತದೆ ಅದು ಬಿಟ್ಟು ಬೇರೆ ಯಾವುದು ಕ್ಷುದ್ರ ಗಿಡಗಳಲ್ಲಿ ಹೂವುಗಳು ಕಾಣಿಸ್ತಾ ಇವೆ ಅಂತಹ ಕಾಲ ಇದು ಹ್ಞೂ ಅಂತೇಳಿ ಹಾಗೆ ಅದು ಹೇಗೆ ಅಂತೇಳಿ ಉದಾಹರಣೆ ಅದಕ್ಕೆ ಕಲಿಯುಗದಲ್ಲಿ ಸತ್ಪುರುಷರನ್ನು ಬಿಟ್ಟು ಕುಟಿಲರನ್ನು ಮೋಸಗಾರರನ್ನು ಹೇಗೆ ಸಂಪತ್ತು ಆಶ್ರಯಿಸ್ತದೋ ಲಕ್ಷ್ಮಿ ಆಶ್ರಯಿಸ್ತಾಳೋ ಅದೇ ರೀತಿ ಆಗಿದೆ ಇದು ಅಂತೇಳಿ ಮಂದಾರಸ್ತನಪೀಲೂನಾಂ ಶಬ್ದನ ಹೃಷಿತಾ ಮುಹು ಕೇಕಾಯಂತೆ ಪ್ರತಿವನೆ ಸತತಂ ಪೃಷ್ಟಸೂಚಕ ಗಂಭೀರವಾದ ಮೇಘಗರ್ಜನೆಯನ್ನು ಕೇಳಿ ಹರ್ಷಗೊಂಡು ನವಿಲುಗಳು ತಮ್ಮ ಗರಿಗಳನ್ನು ಕೆದರಿಕೊಂಡು ನರ್ತನ ಮಾಡ್ತಾ ಮಳೆಯನ್ನು ಸೂಚಿಸುವ ತಮ್ಮ ಕೇಕಾಧ್ವನಿಯನ್ನು ಮಾಡ್ತಾ ಇವೆ ಮೇಘೋತ್ಸುಕಾಂ ಮಧುರಶ್ಚಾತ ಮನೋಹರ ಧಾರಾಸಾರಶರೈಸ್ತಾಪೇ ಪ್ರತಿಪಥೋದ್ಗತಂ ಮುಖವನ್ನೆತ್ತಿ ಮೇಘವನ್ನು ನೋಡುತ್ತಾ ಸಂತೋಷದಿಂದ ಮೇಘಗಳ ಎದುರಿಸಿ ಸಾಲು ಸಾಲಾಗಿ ಹಾರುತ್ತಲಾಗಿರತಕ್ಕ ಹಾರುತ್ತಾ ಇರತಕ್ಕಂತಹ ಚಾತಕ ಪಕ್ಷಿಗಳ ಧ್ವನಿ ಕೂಡ ಇಂಪಾಗಿ ಕೇಳಿಸ್ತಾ ಇದೆ ವರ್ಣನೆ ಮಳೆಗಾಲ ವರ್ಣನೆ ಮೇಘಾಂ ಪಶ್ಯ ಮದ್ದೇಹೆ ದುರ್ನಯಂ ಕರಕೋತ್ಕರೈ ಯೇ ಬಾಧೆಯಂತೆ ಅನುಗತೇ ಮಯೂರಾಂಶ್ಚಾತಾಂಸ್ತಥಾ ಓ ಶಂಕರನೇ ಈ ಮೇಘಗಳ ಅನ್ಯಾಯವನ್ನು ನೋಡು ಮೇಘಾಂ ಪಶ್ಯ ಮದ್ದೇಹೇ ದುರ್ನಯಂ ಇವುಗಳು ನನ್ನ ಮೇಲಿನ ಅನ್ಯಾಯ ಇವುಗಳು ತಮ್ಮನ್ನೇ ಅನುಸರಿಸುವಂತಹ ಬಂಧುಗಳಾದ ನವಿಲು ಮತ್ತು ಚಾತಕಗಳನ್ನು ಆನೆ ಕಲ್ಲುಗಳಿಂದ ತೊಂದರೆಪಡಿಸ್ತಾ ಇವೆ ನೋಡಿ ಕರಕೋತ್ಕರೈ ಕರಕ ಉತ್ಕರ ಹ್ಞೂ ಕರಕೋತ್ಕರೈ ಅಂದರೆ ಆನೆ ಕಲ್ಲುಗಳು ಆಲಿ ಕಲ್ಲುಗಳು ಅಂತೇಳಿ ಹೇಳ್ತಾರೆ ಅವುಗಳನ್ನು ಬೀಳಿಸುವ ಮೂಲಕ ಏತೆಯಂತೆ ಅನುಗತಿ ಮಯೂರ ಚಾತಕಸ್ತದ ಈ ನವಿಲು ಚಾತಕ ಪಕ್ಷಿಗಳನ್ನು ತೊಂದರೆ ಪಡಿಸ್ತಾ ಇವೆ ಈ ಮೇಘಗಳ ಅನ್ಯಾಯವನ್ನು ನೋಡು ಅವುಗಳು ಕುಣಿತಾಯಿವೆ ಅವುಗಳ ಮೇಲೆ ಈ ರೀತಿ ಬೀಳ್ತಾಯಿದೆ ಆಲಿಕಲ್ಲುಗಳು ಅಂತೇಳಿ ಅವಳು ತನ್ನ ಕಷ್ಟವನ್ನ ಕೂಡ ಹೇಳಿಕೊಳ್ತಾ ಇದ್ದಾಳೆ ಪರೋಕ್ಷವಾಗಿ ಹ್ಞೂ ತನಗಾಗ್ತಾ ಇರ್ತಕ್ಕಂತಹ ಈ ಮಳೆಗಾಲದಲ್ಲಿ ಆಗತಕ್ಕಂಥ ವಿರಹ ವೇದನೆಯನ್ನು ಶಿಖಿ ಸಾರಂಗಯೋರ್ ದೃಷ್ಟಿತ್ರಪಿ ಪರಾಭವಂ ಹರ್ಷಂಗಚ್ಛಂತಿ ಗಿರಿಶಂ ವಿದೂರಮಿ ಮಾನಸಂ ಹೀಗೆ ಬಂಧುವಾದ ಮೇಘದಿಂದಲೇ ನವಿಲು ಮತ್ತು ಚಾತಕಗಳಿಗೆ ಆದ ಅನ್ಯಾಯವನ್ನು ನೋಡಿ ಹೆದರಿಕೆಯಿಂದ ಹಂಸಗಳು ದೂರವನ್ನು ಲೆಕ್ಕಿಸದೆ ಹಿಮಾಲಯದ ತಪ್ಪಲಿನಲ್ಲಿರುವ ಮಾನಸ ಸರೋವರಕ್ಕೆ ಜಾಗೃತಿಯಾಗಿ ತೆರಳುತ್ತಾ ಇವೆ ಏತಸ್ಮಿನ್ ವಿಷಮೇ ಕಾಲೇ ನೀಡಾಕ ಚಕೋರ ಕಾ ಕೂರುವಂತಿ ತ್ವಾಂ ವಿನ್ ಕಥಂ ಶಾಂತಿಮವಾಪ್ಸ್ಯಸಿ ಇಂತಹ ವಿಷಮವಾದ ಮಳೆಗಾಲದಲ್ಲಿ ಕಾಗೆ ಮತ್ತು ಚಕೋರಗಳು ಸಹ ಗೂಡನ್ನು ಕಟ್ಟಿಕೊಂಡು ವಾಸ ಮಾಡ್ತಾಯಿವೆ ಗೂಡೆ ಕಟ್ಟದಂತಹ ಪಕ್ಷಿಗಳು ಹೀಗಿರಲು ಓ ಶಂಕರನೇ ನೀನು ವಾಸಕ್ಕೆ ಮನೆಯಿಲ್ಲದೆ ಹೇಗೆ ಸುಖವನ್ನು ಹೊಂದುತ್ತೀಯ ಮಹತಿ ವಾದ್ಯನೋ ಭೀತಿರ್ಮಾ ಮೇ ಘೋತ್ಥಾ ಕಧೃಗ್ ಯಥಸ್ವ ಯಸ್ಮ್ ವಾಸ ಯಿರಂ ವಚನಾ ಮಮ ಇಂತಹ ಘೋರವಾದ ಮಳೆಗಾಲದಲ್ಲಿ ನನಗೂ ತುಂಬ ಭಯವಾಗ್ತಾಯಿದೆ ಆದ ಕಾರಣ ನಮ್ಮ ವಾಸಕ್ಕಾಗಿ ಬೇಗನೆ ಬಹು ಶೀಘ್ರವಾಗಿ ಮನೆಯೊಂದನ್ನು ನಿರ್ಮಿಸು ಕೈಲಾಸ ಪರ್ವತದಲ್ಲಿ ವಾಸವಾಗಿದ್ದದಲ್ಲೋ ಇವರು ಮಳೆಗಾಲದಲ್ಲಿ ಆದರೂ ಒಂದು ಛಾವಣಿ ಬೇಕಲ್ವ ಸರಿಯಾದ ಮನೆ ಬೇಕಲ್ವ ಹೇಗೆ ವಾಸ ಮಾಡೋದು ಪರ್ವತದಲ್ಲಿ ಅಂತೇಳಿ ಕೇಳ್ತಾ ಇದ್ದಾಳೆ ಪಾರ್ವತಿ ಸತಿ कैलासेवा हिमाद्रौवा महाकोश्याम थितौ तत्रोपयोग्यवास कुम महतिद्यनो भीतिर्मा मेगोत्थाकृग यतस्व यस्मायमाचिर वचना ओ शिवे कैलासदल हिमाचल आगे महाकोशी एंब जलपात तपलल्ली नम वस्योग्यवद मनय कल्थ केल्ता ಇಂತಹ ಘೋರವಾದ ಮಳೆಗಾಲದಲ್ಲಿ ನನಗೂ ತುಂಬ ಭಯವಾಗ್ತಾ ಇದೆ ಆದ ನಮ್ಮ ವಾಸಕ್ಕಾಗಿ ಒಂದು ಮನೆಯನ್ನು ಬಹುಬೇಗನೆ ನಿರ್ಮಿಸು ಬ್ರಹ್ಮೋವಾಚ ಯೇವ ಮುಕ್ತಸ್ಥಯ ಶಂಭು ದಾಕ್ಷಾಯಣ್ಯ ತಥಾ ಸಕೃತ ಸಂಜಹಾಸ ಚ ಶೀರ್ಷಸ್ಥ ಚಂದ್ರರಶ್ಮಿ ಸ್ಥಿತ್ ಚಂದ್ರರಶ್ಮಿಸ್ಮಿತಾಲಯಂ ಬ್ರಹ್ಮ ಹೇಳ್ತಾನೆ ಹೀಗೆ ಸತೀ ದೇವಿಯು ಬಾರಿ ಬಾರಿಗೂ ಹೇಳ್ತಾ ಇದ್ದಾಗ ಶಿರಸ್ಸಿನಲ್ಲಿರುವ ಚಂದ್ರರೇಖೆಯು ಮುಖದ ಮೇಲೆ ಬೀಳ್ತಾ ಇರಲು ಆ ಶಿವನು ಅಂದಹಾಸವನ್ನು ಸೂಸುತ್ತಾನಕ್ಕ ಅತೋ ವಾಸ ಸತೀ ದೇವೀಂ ಸ್ಮಿತೌಷ್ಠಸಂಪುಟ ಮಹಾತ್ಮ ತತ್ತ್ವಸ್ತೋಷಯನ್ ಪರಮೇಶ್ವರ ಬಳಿಕ ಮಹಾತ್ಮನು ಸಕಲ ರಹಸ್ಯವನ್ನು ದೃಢಿತವಾದಂತಹ ಪರೇಶ್ವರನು ಮಂದಹಾಸವನ್ನು ಬೀರುತ್ತಾ ಸತೀದೇವಿಯನ್ನು ಸಂತೋಷಗೊಳಿಸುವುದಕ್ಕಾಗಿ ಹೀಗೆ ಹೇಳ್ತಾನೆ ಈಶ್ವರ ಉಚತ್ರ ಪ್ರೀತ್ಯೈ ಮಾರ್್ಯೋ ವಾಸವ ಮನೋಹರೆ ಮೇಘಾಸ್ತಾರತ್ ಪ್ರಿಯ ಈಶ್ವರ ಹೇಳ್ತಾನೆ ಮನೋ ಹೊರಳಾದ ನಿನ್ನ ಸಂತೋಷಕ್ಕಾಗಿ ನಾನು ಎಲ್ಲಿ ವಾಸವನ್ನು ಕಲ್ಪಿಸ್ತೇನೋ ಅಲ್ಲಿ ಎಂದೂ ಮೇಘಗಳು ಹೋಗಲಾರವು ಮೋಡಗಳು ಅಂತಹ ಸ್ಥಳದಲ್ಲಿ ವಾಸವನ್ನು ನಿನ್ನ ಪ್ರೀತಿಯಾಗಿ ಕಲ್ಪಿಸ್ತೇನೆ ಅಂತೇಳಿ ಹೇಳ್ತಾನೆ ಮೇಘಾನಿತಂಬ ಪರ್ಯಂತಂ ಸಂಚರಂತಿ ಮಹೀಭೃತ ಸದಾ ಪ್ರಾಲೇಯಸಾನೋಸ್ತು ವರ್ಷಾಸ್ತು ವಿಮನೋಹರೇ ಮಳೆಗಾಲದಲ್ಲಿ ಸಹ ಮೇಘಗಳು ಹಿಮತ್ಪರ್ವತ ಮಧ್ಯಭಾಗದವರೆಗೆಯೇ ಸಂಚರಿಸ್ತವೆ ಅದಕ್ಕೂ ಮೇಲೆ ಸಂಚರಿಸಲಾರವೂ ಅಂತೇಳಿ ಹೇಳ್ತಾಳೆ ಕೈಲಾಸ ತಥಾ ದೇವಿ ಪಾಲಗಾ ಪ್ರಾಯಶೋ ಘನ ಸಂಚರಂತೆ ನಗಚ್ಚಿ ತತ ಊರ್ಧ್ವಂ ಕದಾಚನಾ ಹೀಗಾಗಬಹುದು ಅಂತ ಇವಳು ಹೇಳ್ತಾ ಇದ್ದಾಳೆ ಮಳೆಗಾಲದಲ್ಲಿ ಮಳೆಗಾಲ ಬರ್ತಾಯಿದೆ ಅಂತೇಳಿ ಕಲ್ಪಿಸಿಕೊಂಡು ಅಂದರೆ ಅವಳು ಹಿಂದೆ ಹಿಂದಿನ ಅನುಭವನ ಹೇಳ್ತಾ ಇದ್ದಾಳೆ ತನ್ನ ತಂದೆ ಮನೆಯ ಇದ್ದಾಗ ಆದಂಥ ಅನುಭವ ಆದರೆ ಈಗ ಕೈಲಾಸದಲ್ಲಿ ಹೀಗಾಗುವುದಿಲ್ಲ ಅಂತೇಳಿ ಈಶ್ವರ ಹೇಳ್ತಾ ಇದ್ದಾನೆ ಮಳೆಗಾಲದಲ್ಲೂ ಸಹ ಮೇಘಗಳು ಹಿಮ ಹಿಮವತ್ ಪರ್ವತದ ಮಧ್ಯಭಾಗದವರೆಗೂ ಅದಕ್ಕೂ ಮೇಘ ಸಂಚರಿಸಲಾರವು ಕೆಲವು ದೇವಿಯೇ ಕೈಲಾಸ ಕೆಳಗಿನಿಂದಲೇ ಕಾಲು ಭಾಗದವರೆಗೀ ಮೇಘಗಳು ಸಂಚರಿಸ್ತಾ ಅದಕ್ಕೆ ಅದಕ್ಕಿಂತ ಮೇಲೆ ಸಂಚರಿಸುವುದಿಲ್ಲ ಎಂದಿಗೂ ಅಂಥೇಳಿ ಕಥ ಊರ್ಧ್ವಂ ಕದಾಚನ ನ ಅಂಥೇಳಿ ನ ಗಚಂತಿ ಸಂಚರಂತಿ ಅದಕ್ಕಿಂತ ಮೇಲೆ ಸುಮೋ ಸುಮೇರೋರ್ವ ಗಿರೋರ್ಧ್ವಂ ಗಿರೇರುಧ್ವ ಸುಮೇರೋರ್ವ ಗಿರೇರುಧ್ವಂ ನ ಗಚ್ಛಂತಿ ಮಲಾಹಕ ಪಲಾಹಕ ಅಂದರೆ ಮೋಡವಳೆ ಜಂಬೂಮೂಲಂ ಸಮಾಸಾಧ್ಯ ಪುಷ್ಕರಾವರ್ತಕಾಯ ಮೇರುಪರ್ವತದಲ್ಲಿ ಪುಷ್ಕರಾವರ್ತಕಗಳೆಂಬ ಮಹಾಮೇಘಗಳು ಸಹ ಜಂಬೂ ಮೂಲವೆಂಬಂತಹ ತಪ್ಪಲ್ ಪ್ರದೇಶದವರೆಗೆ ಮಾತ್ರ ಸಂಚರಿಸುತ್ತವೆ ಅದರಿಂದ ಮೇಲಕ್ಕೂ ಹೋಗಲಾರವು ಇತ್ಯುಕ್ತೇಶು ಗಿರೀಂದ್ರೇಶಯಸ್ಯೋಪರಿ ಭವೇದಿತೇ ಮನೋರುಚಿರ್ನಿವಾಸಾಯಚಕ್ಷುಅದೃತೀಮೆ ಎಲವು ಸತಿಯೇ ಹೀ ಈಗ ನಾನು ಹೇಳಿದ ಬೆಟ್ಟಗಳಲ್ಲಿ ಯಾವ ಬೆಟ್ಟದ ಮೇಲ್ಭಾಗಕ್ಕೆ ಮೇಲ್ಭಾಗವು ಹಾಸಕ್ಕೆ ನಿನಗೆ ಇಷ್ಟವಾಗುತ್ತಿರುವುದು ಅದನ್ನು ಹೇಳು ಮೇರು ಪರ್ವತದಲ್ಲಿ ಪುಷ್ಕರಾವರ್ತಿಗಳೆಂಬ ಮಹಾಮೇಘಗಳೂ ಸಹ ಜಂಬೂ ಮೂಲವೆಂಬ ತಪ್ಪಲು ಪ್ರದೇಶದವರೆಗೆ ಸಂಚರಿಸ್ತೇವೆ ಹಾಗಾಗಿ ಅದರಿಂದ ಮೇಲಿನದ್ದು ಯಾವ ಬೆಟ್ಟ ನಿನಗೆ ಆಗುವುದು ಹೇಳು ಅಂತೇಳಿ ಮೋಡಗಳು ಬಾರದಿರ್ತಕ್ಕಂಥದ್ದು ಸ್ವೇಚ್ಛಾ ವಿಹಾರ ವಿಹಾರೈ ಸ್ತವ ಕೌತುಕಾನಿ ಸುವರ್ಣ ಪಕ್ಷಾನಿಲ ವೃಂದವೃಂದೈ ಶಬ್ದೋತ್ತರಂಗೈರ್ ಮಧುರಸ್ವನೈಪೇಜಿ ಹಿಮಾಲಯದಲ್ಲಿ ಮಾನಸ ಸರಸ್ಸಿನ ಹಂಸಗಳು ಮಾನಸ ಸರೋವರದ ಹಂಸಗಳು ತಮ್ಮ ಸುಂದರವಾದ ಸುವರ್ಣದ ಪಕ್ಷಗಳಿಂದ ರೆಕ್ಕೆಗಳಿಂದ ನಿನಗೆ ಗಾಳಿಯನ್ನು ಹಾಕ್ತವೆ ಕೋಗಿಲೆ ಪಕ್ಷಗಳು ಇಂಪಾಗಿ ಹಾಡಿ ನಿನ್ನನ್ನು ಆನಂದಗೊಳಿಸುತ್ತವೆ ಯಥೇಚ್ಛವಾಗಿ ನೀನು ಅಲ್ಲಿ ವಿಹಾರವನ್ನು ಮಾಡಬಹುದು ಸಿದ್ಧಾಂಗನಾಸ್ತೇ ರಚಿತಾಸನಾಭುವಂ ಇಚ್ಛಂತಿ ಜಯೋಪಹೃತ ಸಕೌತುಕಂ ಸ್ವೇಚ್ಛಾಹಾರೇ ಮಣಿಕುಟ್ಟಿಮೆ ಗಿರೌ ಕೀಷ್ಯಂತ ಫಲಾಕೈ ಜತೌದು ವಂಶಸ್ಥ ಮುದೀರಿತರೌ ಅಂತೇಳಿ ವಂಶಸ್ಥವೃತ್ತವು ಬರ್ತದೆ ಇದರಲ್ಲಿ ಅದ್ರ ಜೊತೆಗೆ ಕೆಲವು ಬೇರೆ ವೃತ್ತಗಳು ಕೂಡ ಅದರಲ್ಲಿ ಮಿಶ್ರವಾಗಿ ಇದೆ ಹಾಗೆ ಏನು ಹೇಳ್ತಾರೆ ಶಿವ ಏನು ಹೇಳ್ತಾನೆ ಅಂದರೆ ಕೆಲವು ದೇವಿಯೇ ಸಿದ್ಧಸುಂದರಿಯರು ನಿನಗೆ ಒಳ್ಳೆಯ ಆಸನವನ್ನು ಒದಗಿಸಿ ಸಿದ್ಧಾಂಗನಾ ರಚಿತ ಆಸನ ಭುವ ಭುವಂ ಇಚ್ಛಂತೈವ ಚ ಉಪೃತ ಸಕೌತುಕಂ ಹ್ಞೂ ಉಪಹೃತ ಉಪಾಹಾರವನ್ನು ನಿನಗೆ ಹಣ್ಣು ಹಂಪುಗಳನ್ನು ತಂದುಕೊಟ್ಟು ಮಣಿಮಯವಾದ ಪ್ರದೇಶವುಳ್ಳ ಆ ಹಿಮಾಲಯದಲ್ಲಿ ಸ್ವೇಚ್ಛಾ ವಿಹಾರೇ ಮಣಿಕುಟ್ಟಿಮೆ ಗಿರೌ ಕುಲಾದಿ ದಾನಕೈ ನಿನ್ನ ಸ್ವೇಚ್ಛಾ ವಿಹಾರಕ್ಕೆ ಅನುಗುಣರಾಗ್ತಾರೆ ಸಿದ್ಧಸುಂದರಿಯರು ಅಂತೇಳಿ ಹೇಳ್ತಾನೆ ಫಣೀಂದ್ರಕನ್ಯ ಗಿರಿಕಾಶ್ ಯಾ ನಗಕರಂಗ ಮುಖ್ಯಾಸ್ತು ತಾಸ್ತೆ ಸತತ ಸಹಾಯತಾ ಸರಿಷ್ಯಂತ್ಯ ನಮೋದ ವಿಭ್ರಮೈ ಅಂದರೆ ನಾಗಕನ್ನಿಕೇರು ಗಿರಿಕೇರು ನಾಗ ಮುಂತಾದವರೆಲ್ಲ ಫಣೀಂದ್ರ ನಾಗರಾಜನ ಕನ್ನಿಕೇರು ಗಿರಿಕನ್ನಿಕೇರು ನಾಗಕನ್ಕೇರು ಸಾಮಾನ್ಯ ಕನ್ನಿಕೇರು ಆಮೇಲೆ ತುರಂಗಮುಖ್ಯಾ ತುರಂಗಮುಖಿಯರು ಇವರೆಲ್ಲರೂ ಕೂಡ ಸಿದ್ಧಕನ್ನಿಕೆಯರು ಇವರೆಲ್ಲರೂ ನಿನ್ನ ವಿಹಾರಕ್ಕೆ ತುಂಬ ಸಹಾಯಕರಾಗ್ತಾರೆ ಸರ್ವಸ್ತುತಾ ತೇ ಸತತ ಸಹಾಯತಾಂ ಸಮಾಚರಿಷ್ಯಂತ ಅನುಮೋದ ವಿಭ್ರಮೈ ನಿನ್ನ ಭ್ರಮೆಯನ್ನು ಬಿಡು ಹೆದರಿಕೆಯನ್ನು ಬಿಡು ರುಪಂ ತದೇವ ಮತುಲ ವದ ಸುಚಾರು ದೃಷ್ಟ್ವಾಂಗನಾ ನಿಜವೂರ್ ನಿಜ ಕಾಂತಿ ಹೇಲ ನಿಜೇ ವಪುಷಿ ರುಪಗಣೇಶು ನಿತ್ಯಂ ಚಾರು ಕ್ಷಣಚಾರುಪ ಇದು ವಸಂತ ತಿಲಕಾವೃತ್ತದಲ್ಲಿದೆ ಉಕ್ತ ವಸಂತತಿಲಕಾತ ಭಜಾ ಜಗೌ ಗಹ ರೂಪಂ ತದೇವುಲಂ ವದನಂ ಸುಚಾರು ಅಂಥೇಳಿ ಅಂದರೆ ವಸಂತ ತಿಲಕ ವೃತ್ತ ಹದಿನಾಲ್ಕು ಅಕ್ಷರದ್ದು ದೇವಸುಂದರಿಯರು ನಿನ್ನ ಅಸದೃಶವಾದ ರೂಪವನ್ನು ಸುಂದರ ಮುಖವನ್ನು ಮನೋಹರ ಕಾಂತಿಯನ್ನು ನೋಡಿ ರೂಪ ತದೇವಂ ಅತುಲಂ ವದನಂ ಸುಚಾರು ದೃಷ್ಟ್ವಾಹನ ನಿಜವಪುರ್ ನಿಜ ಕಾಂತಿ ಸಹ್ಯಂ ತಮ್ಮ ರೂಪ ರುಪಸೌಂದರ್ಯಾಗಳಲ್ಲಿ ತಿರಸ್ಕಾರ ಹೇಲಾ ನಿಜೇ ರೂಪ ರುಪಗಣೇಶು ನಿತ್ಯಂ ಕರ್ತರೇ ಕ್ಷಣಚಾರು ಯಾಕರ್ವತರ ಊಪೈರ್ಗುಣೈಃಃ ಖ್ಯಾತವ್ರಿಲೋಕೆ ಸಾತ್ರ ಮನೋನುಮೋದ ನಿತ್ಯಂ ಕರಿಷ್ಯತ್ಯನೂನಾಥನಾಧ್ಯೈ ಅಂದರೆ ಹಿಮಾಲಯದಲ್ಲಿ ಹಿಮವಂತನ ಪತ್ನಿಯಾದ ಮೇನಕೆಯೂ ಇದ್ದಾಳೆ ಅವಳು ರೂಪ ಮತ್ತು ಗುಣಗಳಿಂದ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದಾಳೆ ಆ ಮೇನಕೆಯೂ ಸಹ ನಿನಗೆ ಬೇಕಾದ ಅನುಕೂಲಗಳನ್ನು ಒದಗಿಸಿಕೊಡ್ತಾ ನಿನ್ನ ಮನಸ್ಸನ್ನು ಸಂತೋಷಪಡಿಸ್ತಾಳೆ ಯಾ ಮೇನಕಾ ಪರ್ವತರಾಜ ಜೂಪ ಈರ್ ಗುಣ ಪರ್ವತರಾಜನ ಪತ್ನಿ ಅಂತೇಳಿ ಪುರಂ ಹಿವನೈರ್ ಗಿರಿರಾಜ್ಯೈ ಪ್ರೀತಿ ವಿಚಿನ್ವದ್ಭಿರು ವಿಚಿನ್ವದ್ಭಿರುದಾರ ರೂಪ ಶಿಕ್ಷಾ ಸದಾತೆ ಖಲು ಶೋಚಿತಾಪಿ ಕಾರ್ಯಾನ್ವಹಂ ಪ್ರೀತಿಯುತ ಮತ್ತು ಆ ಮೇನಕೆಯು ಪರ್ವತ ರಾಜನು ಮಾಡ್ತಾ ಇರ್ತಕ್ಕಂಥ ವಾಸ ಮಾಡ್ತಾ ಇರತಕ್ಕಂತಹ ತನ್ನ ಶ್ರೇಷ್ಠವಾದ ನಗರಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ನಿನಗೆ ಯೋಗ್ಯವಾದಂತಹ ಶಿಕ್ಷೆಯನ್ನು ಅಂದರೆ ಹಿತೋಪದೇಶವನ್ನು ಶಿಕ್ಷೆ ಶಿಕ್ಷಣ ಹಿತೋಪದೇಶವನ್ನು ಪ್ರೀತಿಯಿಂದ ಮಾಡ್ತಾಳೆ ನಿನಗೆ ಅಂಥೇಳಿ ಹೇಗೆ ಹಾಂ ನಿನ್ನನ್ನು ಧೈರ್ಯ ತುಂಬುತ್ತಾಳೆ ನಿನಗೆ ಅಂಥೇಳಿ ವಿಚಿತ್ರೈ ಕೋಕಿಲಾಲಾಪಮೋದೈ ಕುಂಜಗಣಾವೃತಂ ಸದಾ ವಸಂತಪ್ರಭವಂ ಗಂಥಮಿಚ್ಚಸಿ ಕಿಂ ಪ್ರಿಯೇ ಎಲ್ಲವೂ ಪ್ರಿಯಳಿ ಆಶ್ಚರ್ಯಕ್ರಿಯವಾದದ್ದು ಗೋಗುಲಿಗಳು ಇಂಪಾದ ಧ್ವನಿಯುಳ್ಳು ಮನೋಹರವಾದ ಲತಾಗೃಹಗಳುಳ್ಳದ್ದು ಆದಂತಹ ಮತ್ತು ವಸಂತ ಋತುವಿಗೆ ಜನ್ಮಸ್ಥಾನವಾದ ಹಿಮಾಲಯಕ್ಕೆ ಹೋಗಿ ವಾಸ ಮಾಡಲು ಅಪೇಷಿಸ್ತೀಯ ಅಂತೇಳಿ ಕೇಳ್ತಾನೆ ನಾನಾ ಬಹುಜಲಪೂರ್ಣ ಸರಶ್ ಶೀತ ಸರ ಶೀತಸಮೃತ ಸರಸ್ ಪದ್ಮಿನಿಶತೋಯುಕ್ತ ಅಚಲೇಂದ್ರಂ ಹಿಮಾಲಯ ಆ ಹಿಮಾಲಯದಲ್ಲಿ ನಿರ್ಮಲವಾದ ಜರಗಳಿಂದ ಕೂಡಿದ ಶೀತಲವಾದ ಸರಸ್ಸುಗಳಿವೆ ಆ ಸರಸ್ಸು ಮತ್ತು ಸ್ಥಳಗಳಲ್ಲಿ ಪದ್ಮಗಳು ಬಹುವಾಗಿವೆ ಇಂತಹ ಪರ್ವತರಾಜವಾದ ಹಿಮಾಲಯವನ್ನು ವಾಸಕ್ಕಾಗಿ ಅಪೇಕ್ಷಿಸ್ತೀಯ ಸರ್ವಕಾಮಪ್ರದೈರ್ವೃಕ್ಷೈ ಶಾಡ್ವಲೈ ಕಲ್ಪಸಂಜ್ಞಕೈ ಸ ಕ್ಷಣ ಪಶ್ಯ ಕುಸುಮಾನ್ ಯಥಾಶ್ವ ಯಥಾಶ್ವಗರಿ ಗೋಬ್ರಜೆ ಎಲ್ಲವು ದೇವಿಯೇ ಹಿಮಾಲಯದಿಷ್ಟವಿಲ್ಲದಿದ್ದರೆ ಸುಂದರವಾದ ಮೇರು ಬರುತ್ತಿದೆ ಹ್ಞೂ ಅಲ್ಲಿ ಸಕಲಿಷ್ಟ ಹತ್ರವನ್ನು ಕೊಡತಕ್ಕಂಥ ಕಲ್ಪವೃಕ್ಷಗಳಿವೆ ಹ್ಞೂ ಆಮೇಲೆ ಶೀತಲವಾದ ಹಸಿರು ಹಚ್ಚನೆಯದಾದ ಪ್ರದೇಶಗಳಿವೆ ಮನೋಹರವಾದ ಪುಷ್ಪಗಳು ಸದಾ ಅರಳಿವೆ ಹ್ಞೂ ಹೀಗೆ ಮುಂದೆ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾನೆ ಶಿವ ಹ್ಞೂ ಶಾದ್ವಲ ಅಂತ ಹೇಳಿದರೆ ಹುಲ್ಲುಗಾವಲು ಅಂತೇಳಿ ಹ್ಞೂ ಹೀಗೆ ಹಚ್ಚ ಹಸನೇ ಹಸಿರು ಹಚ್ಚನೆಯ ಪ್ರದೇಶ ಹುಲ್ಲುಗಾವಲಿಂದ ಕೂಡಿರ್ತಕ್ಕಂಥದ್ದು ಹೀಗೆ ಸ ಪಶ್ಯ ಶೀ ಇದು ದೇವಾಲಯ ಮತ್ತು ಆಶ್ರಮಗಳಲ್ಲಿ ಮುನಿಗಳು ವಾಸ ಮಾಡ್ತಾ ಇದ್ದಾರೆ ಕುಸುಮಾನಿ ಪುಷ್ಪಗಳಿವೆ ಅಥ ಅಶ್ವಕರಿ ಗೋವ್ರಯೇ ಅಶ್ವಕರಿ ಅಲ್ಲೆಲ್ಲ ಹುಲಿ ಸಿಂಹ ಆನೆ ಮುಂತಾದ ಕ್ರೂರ ಜಂತುಗಳು ತಮ್ಮ ವೈರವನ್ನು ಶಾಂತವಾಗಿ ಇವೆ ಪ್ರಶಾಂತ ಶ್ವಾಪದ ಗುಣಂ ಮುನಿಭಿತಿ ದೇವಾಲಯ ಮಹಾಮಯೇ ನಾ ಮೃಗಗಣೈತ ಸ್ಫಟಿಕ ಸ್ವರ್ಣವ್ರ ಸ್ವರ್ಣವ್ರಾಧ್ಯೈ ರಾಜತೈಶ್ಚ ವಿರಾಜಿತ ಮಾನಸಾಧಿ ಸರೋರಂಗೈರ ಪರಿಶೋಭಿತ ಸಾಧುವಾದ ಹರಿಣಮಂತಾದ ಮೃಗಗಳಿವೆ ಸ್ಫಟಿಕಮಯವಾದ ಮತ್ತು ಸುವರ್ಣ ರಜತಮಯಗಳಾದ ತಪ್ಪ ಪ್ರದೇಶಗಳಿವೆ ಮಾನಸ ಸರಸ್ಸಿನಂತೆ ಪವಿತ್ರವು ನಿರ್ಮೂಲವಾದ ಸರಸುಗಳು ಅಲ್ಲಿ ಹಿಮಯಷ್ಟ ಇದೆ ಅಂದರೆ ಮೇರುಪರ್ವತ ಹೀಗಿದೆ ಅಂತೇಳಿ ಮೇರುಪರ್ವತ ಪರ್ವತನು ವರ್ಣಿಸ್ತಾ ಇದ್ದಾನೆ ಶಿವ ಹಿರಣ್ಮಯರತ್ನಮೈ ಪಂಕಜೈರ್ಮುಕುಲೈರ್ವೃತ್ತ ಶಿಶುಮಾರೈಸ್ತಾ ಸಂಖ್ಯೈ ತಸಂಖ್ಯೈ ಕಚ್ಚಪೈರ್ಮಕರೈಃಕರೈ ನಿಷೇವಿಧ ಮಂಜುಲೈಶ್ ತೀಲೋತ್ಪಲಾ ದೇವೇ ತಸ್ ತಸ್ತೈಶ್ಚ ಸರ್ವಗಂಧೈ ಕುಂಕುಮೈ ರಸದ್ಗಂಧಜಲೈಶುಭ್ರೈರಪೂರ್ಣೈಸ್ವಚ್ಛಕಾಂತಿ ಶಾಧ್ವನೈಸ್ತರುಣೈಸ್ತುಂಗೈ ಸ್ಥಿರಸ್ಥೈರುಪಶೋಭಿತ ಆ ಸರಸ್ಸುಗಳಲ್ಲಿ ರತ್ನಮೆಂಬಾದ ಅನೇಕ ಸುವರ್ಣ ಕಮಲಗಳು ಮುಗ್ಗುಗಳು ಇವೆ ಮೊಗ್ಗುಗಳು ಕೆಂಪು ಮೀನು ಆಮೆ ಮೊಸಳೆ ಚಿಪ್ಪು ಇಂತಹಂತವು ಇವುಗಳೆಲ್ಲ ಇವೆ ಹಿರಣ್ಮೈ ರತ್ನಮಲೈ ಪಂಕಜೈರ್ಮುಗುಲೈರ್ವೃತ ಶಿಶುಮರೈಸ್ತಾಸಂಖ್ಯೈ ಕಚ್ಛಪೈರ್ಮಕರೈಕರ ನಿಷೇವಿ ಮಂಜುಲೈಚ್ಛ ಅಂದರೆ ಸುಂದರವಾದ ಕನ್ನೈಲೆ ಕನ್ನೈದಿಲೆಗಳು ಇವೆ ಆಮೇಲೆ ಅದರ ತೀರ ಪ್ರದೇಶಗಳಲ್ಲಿ ಕುಂಕುಮ ಮೊದಲಾದ ಸಕಲ ಗೈರಿಕ ಧಾತುಗಳು ಚಂದನ ಮುಂತಾದ ಸುಗಂಧ ದ್ರವ್ಯಗಳು ಇವೆ ಹ್ಞೂ ತಾವರೆಗಳು ದೇವೇಶಿ ತಸ್ಮಾನ್ ಉಕ್ತ ಇಷ್ಟ ಸರ್ವಗಂಧೈಚ್ಛ ಕುಂಕುಮೈ ಅಂದರೆ ಸುಗಂಧ ದ್ರವ್ಯಗಳು ಕೂಡ ಆಮೇಲೆ ನಿರ್ಮಲವು ಸುವಾಸನೆ ಉರುದ್ವಾದ ಗಿರಿ ನದಿಗಳು ಹರಿಯುತ್ತಾ ಇವೆ ರಸದ್ಗಂಧ ಜಲೈ ಶುಭ್ರೈರಾಪೂರ್ಣೈ ಸ್ವಚ್ಛ ಕಾಂತಿಭಿ ಹಸುರಾದ ಹಚ್ಚನೆಯ ಹುಲ್ಲು ಪ್ರದೇಶಗಳಿವೆ ಶಾದ್ವಲೈಹಿ ತರುಣೈ ತುಂಗೈ ತೀರಸ್ಥೈ ಉಪಶೋಭಿತ ಅವುಗಳ ತೀರದಲ್ಲಿ ಆ ತೀರದಲ್ಲಿ नृत्यव शाखोटर्जय कामदेव सारसैश्च मतचक्रांगशोभित मधुराराविर्मोदारीि ಭ್ರಮರಾದಿಭಿ ಶಬ್ದ ಯಮಾನಂಚಮುದ ಕಾಮೋದ್ದೀಪನಕಾರಕಂ ಎತ್ತರವಾದ ಆಲದ ಮರಗಳು ಗಾಳಿಯ ಹೊಡೆತ ನಂತರ ಮಾಡುವಂತೆ ಕಂಪಿಸ್ತಾ ಇವೆ ಶೃಂಗಾರಮಯವಾದ ಚಕ್ರವಾಕ ದಂಪತಿಗಳು ಸಾರ ಸಾರಸ ಪಕ್ಷಿಗಳು ಇಲ್ಲಿ ಇಂಪಾಗಿ ಧ್ವನಿ ಮಾಡುತ್ತಾ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇವೆ ಹೀಗೆ ಆ ಶೈಲವು ಕಾಮವಿಕಾರವು ಹೆಚ್ಚಿಸುವಂಥದ್ದು ಶೃಂಗಾರ ಜ್ಯೇಷ್ಠಿಗೆ ಅನುಕೂಲವಾಗಿರುವಂಥದ್ದು ಅಂತೇಳಿ ಹೇಳ್ತಾನೆ ವಾಸವಸ ಪುರಿಭಿಕ್ಷೋಭಿ ಶಿಖರಂ ಮೇರೋರುಚ್ಚೈಸುರಾಲಯಂ ರಂಭಾಶಚಿ ಮೇನಗಾದಿರಂಭೋರು ಗಣಸೇವಿತಂ ಆ ಮೇರು ಶಿಖರದಲ್ಲಿ ಇಂದ್ರ ಅಗ್ನಿ ಯಮ ವರುಣ ವಾಯು ಕುಬೇರ ನಿರ್ವೃತ್ತಿ ಈಶಾನ ಅಷ್ಟ ದಿಕ್ಪಾಲಕರ ಭವನಗಳಿವೆ ವಾಸವ ಇಂದ್ರ ಕುಬೇರ ಆಮೇಲೆ ಯಮ ವರುಣ ಅಗ್ನಿ ಕೋಣಪ ಅಂತೇಳಿದರೆ ಅಂದರೆ ನಿರ್ವೃತ್ತಿ ಅಂತೇಳಿ ಇಲ್ಲಿ ಅಂದರೆ ನೈಋತ್ಯ ದಿಕ್ಕಿನ ಕೋಣ ಅಂದರೆ ಮೂಲೆ ನೈಋತ್ಯ ಮೂಲೆಯ ರಾಜ ಕೋಣಪ ರಾಜ ಅಂತೇಳಿ ಹೇಳಿದ್ದಾರೆ ನಿವೃತ್ತಿಯನ್ನು ಮಾರುತಸ್ಯ ಪರಸ ವಾಯು ಹಾಗೆಯೇ ಈಶಾನ ಪರ ಅಂದರೆ ಇಲ್ಲಿ ಈಶಾನನಿಗೆ ಹೇಳಿದ್ದು ಪರಮಾತ್ಮ ಅಂತೇಳಿ ಹೀಗೆ ಇವರೆಲ್ಲ ಅಷ್ಟ ದಿಕ್ಪಾಲಕರ ಭವನಗಳಿವೆ ಪುರೀಭೀ ಅವರ ಭವನಗಳಿಂದ ಶೋಭಿತ ಶಿಖರಂ ಶೋಭಿಶಿಖರಂ ಮೇರೋಹ ಉಚ್ಚೈ ಸುರಾಲಯಂ ಅಂತಹ ದೇವತೆಗಳ ಸ್ವರ್ಗ ಲೋಕ ಅಲ್ಲಿದೆ ರಂಭಾ ಶಚಿ ಮೇನಕಾದಿರಂಭೋರು ಗಣಸೇವಿತಂ ರಂಭೆ ಶಚಿ ದೇವರಾಜುರಸುಂದರಿ ಕೆಂ ತ್ವಿಚ್ಚಿಸಿ ಸರ್ವೇಷ್ ಪರ್ವತಂ ಹಿ ಭೂಭೃತ ಸಾರಭೂತೆ ಮಹಾರಮ್ಯೇ ಸಂವಿಹರ್ತು ಮಹಾಗಿರೋ ದೇವಿ ಹೀಗೇ ಸಕಲ ಪರ್ವತಗಳಲ್ಲಿ ಶ್ರೇಷ್ಠವಾದ ಮತ್ತು ಮನೋಹರವಾದ ಮಹಾಮೇರು ಪರ್ವತದಲ್ಲಿ ವಿಹರಿಸುವುದು ನಿನಗೆ ಅಪೇಕ್ಷೆ ಉಂಟೆ ಅಂತೇಳಿ ಕೇಳ್ತಾನೆ ತತ್ರ ದೇವಿ ಸಖಿಯುತ ಸಾಪ್ತರೋ ಗಣಮಂಡಿತ ನಿತ್ಯಂ ಕರಿಷ್ಯತಿ ಶಚಿ ತವ ಯೋಗ್ಯಂ ಸಹಾಯತಾಂ ಆ ಮೇರು ಪರ್ವದಲ್ಲಿ ಶಚೀ ದೇವಿಯು ಅಪ್ಸರೆಯರೊಡನೆ ಕೂಡಿ ನಿತ್ಯವೂ ನಿನ್ನ ವಿಹಾರಕ್ಕೆ ಸಹಾಯವನ್ನು ಮಾಡ್ತಾಳೆ ಅಲ್ಲಿಗೆ ನೀನು ಅಥವಾ ಮಮ ಕೈಲಾಸೆ ಪರ್ವತೇಂದ್ರೇ ಸದಾಶ್ರಯ ಸ್ಥಾನಮಿಚ್ಚಸಿ ವಿತ್ತೇಶಪುರಿ ಪರಿವಿರಾಜಿತೆ ಅಥವಾ ಸತ್ಪುರುಷರಿಗೆ ಆವಾಸ ಪರ್ವತೋತ್ತಮವಾದ ನನ್ನ ವಾಸಸ್ಥಾನವಾದ ಕೈಲಾಸದಲ್ಲಿ ವಾಸಿಸಲು ಆ ಪರ್ವತದಲ್ಲಿ ಕುಬೇರನ ರಾಜಧಾನಿಯಾದ ಅಲಕಾನಗರವೂ ಗಂಗಾ ಜಲೋಘ ಪ್ರಯತೆ ಪೂರ್ಣಚಂದ್ರ ಸಮಪ್ರಭೇ ದರೀಷು ಸಾನುಶು ಸದಾ ಬ್ರಹ್ಮಕನ್ಯಾಭ್ಯುಧೀರಿತೆ ನಾನಾ ಮೃಗಣೈಕ್ತೆ ಪದ್ಮಕರ ಶತಾವೃತೆಗುಣೈಶ್ಚ ಸದ್ವತ್ಸು ಸುಮೇರೋರಿ ಸುಂದರಿ ಆ ಕೈಲಾಸ ಪರ್ವದಲ್ಲಿ ಪವಿತ್ರವಾದ ಗಂಗಾನದಿ ಹರಿಯುತ್ತ ಇದೆ ಪೂರ್ಣಚಂದ್ರನದಿ ಬೆಳ್ಳಗಿರುವ ರಜದ ಗಿರಿಯ ಗುಹೆ ಮತ್ತು ತಪ್ಪರ ಅನೇಕ ಬ್ರಹ್ಮಕನ್ಯರಿದ್ದಾರೆ ಮತ್ತು ಅನೇಕ ಅಲ್ಲಿ ಅನೇಕ ಸಾಧು ಮೃಗಗಳಿದ್ದಾವೆ ಮನೋಹರವಾದ ಸರೋವರಗಳಿವೆ ಹೇಗೆ ಎಲ್ಲ ಗುಣಗಳಿಂದ ಕೂಡಿರತಕ್ಕಂಥ ಆ ಕೈಲಾಸ ಮೇರು ಪರ್ವತವನ್ನು ಮೀರಿಸಿದೆ ಅಂತೇಳಿ ಹೇಳ್ತಾನೆ ಸ್ಥಾನ ಶ್ವೇತು ಯಾತ್ರ ಬಿ ತವ ಮೇ ಸಮಕ್ಷ ವಾಸಕರ್ತಾಸ್ಮಿ ತತ್ರ ಮೇಲೆ ಹೇಳಿದಂತಹ ಈ ಮೇಲೆ ಹೇಳಿದಂಥ ಸ್ಥಾನಗಳಲ್ಲಿ ನಿನಗೆ ಯಾವುದಿಷ್ಟವಾಗುತ್ತೆ ಅಥವಾ ಅದನ್ನು ಹೇಳು ಅಲ್ಲಿ ನಿನ್ನ ವಾಸಕ ಗೃಹವನ್ನು ನಿರ್ಮಿಸ್ತೇನೆ ಅಂತೇಳಿ ಹೇಳ್ತಾನೆ ಶಿವ ಬ್ರಹ್ಮೋವಾಚ ಇತಿ ರೀತಿ ಶಂಕರೇಣ ತದಾದಾ ಕ್ಷಾಯಿಣೀ ಶನೈ ಇದ ಮಹಾದೇವಂ ಲಕ್ಷಣಂ ಸ್ವಪ್ರಕಾಶನಂ ಸತ್ಯವಾಚ ಇಲ್ಲ ಏನಾರದನೇ ಹೀಗೆ ಶಂಕರನ್ನು ಹೇಳಲು ಸತೀದೇವಿ ಆಗ ಮಹಾದೇವನನ್ನು ಕುರಿತು ಮೃದು ಮಧುರವಾದ ಸ್ವರದಿಂದ ಹೇಳ್ತಾಳೆ ಿಮ್ರಾವೇವೇ ತ್ವ ಸಹ ನ ಚಿರಾತ್ ಕುರು ಸಂವಾಸ ತಸ್ ಮಹಾಗಿರೌ ಓ ಶಂಕರನೇ ಹಿಮಾಲಯದಲ್ಲಿಯೇ ನಿನ್ನೊಡನೆ ವಾಸ ಮಾಡ್ತೇನೆ ಆ ಮಹಾಗಿರಿಯಲ್ಲಿ ಜಾಗ್ರತೆಯ ಅಂದರೆ ಬಹು ವಾಸಸ್ಥಾನವನ್ನು ಕಲ್ಪಿಸು ಅಂಥೇಳಿ ಹೇಳ್ತಾಳೆ ಚಿರಾತ್ ಕುರು ಅಂತೇಳಿ ಬಹು ವೇಗನೆ ಬ್ರಹ್ಮೋವಾ ಅಥ ಹರಃ ಪರಮೋಹಿತ ಹಿಮಾದ್ರಿ ಶಿಖರಂ ತುಂಗಂ ದಾಕ್ಷಾಯುಣ್ಯಾಸ ಹೀಗೆ ಸತೀದೇವಿ ಹೇಳಲು ಶಂಕರನು ಬಹು ಸಂತೋಷಗೊಂಡು ಅವರೊಡನೆ ಎತ್ತರವಾದ ಹಿಮಾಲಯ ಪುರಸ ಶಿಖರಕ್ಕೆ ತೆರಳುತ್ತಾನೆ ಗಣಯುತಂ ಅಗಮ್ಯಂಚವ ಪಕ್ಷಿಭಿ ಅಗ ಆಗಮ್ ಶಿಖರ ರಮ್ಯಂ ಸರಸೀ ವನಜರಜಿತ ಆ ಶಿಖರದಲ್ಲಿ ಸಿದ್ಧ ಸುಂದರಿಯರು ವಿಹರಿಸುತ್ತಾ ಇದ್ದಾರೆ ಸುಂದರವಾದ ಪಕ್ಷಿಗಳಿವೆ ಪದ್ಮವನಗಳಿವೆ ಪದ್ಮ ಮತ್ತು ಕನ್ನೈಲಿಗಳಿಂದ ಕೂಡಿದ ಸರೋರಗಳಿವೆ ವಿಚಿತ್ರ ರೂಪೈ ಕಮಲೈ ಶಿಖರಂ ರತ್ನಕರ್ಬುರಂ ಬಾಲಾರ್ಕ ಸದೃಶಂ ಶಂಭುರಾಸಸಾಧ ಸತೀ ಸಕಃ ರತ್ನಮಯವಾಗಿರತಕ್ಕಂಥ ಶಿಖರಗಳು ವಿಚಿತ್ರವಾಗಿಯೂ ಕೆಲವೆಡೆ ಬಾಲಸೂರ್ಯನಂತೆ ಉಳ್ಳವುಗಳಾಗಿಯೂ ಶೋಭಿಸ್ತಾಯಿವೆ ಇಂತಹ ಹಿಮಾಲಯ ಪರ್ವತಕ್ಕೆ ಶಿವನು ಸತೀ ಹೋದ ಸ್ಫಟಿಕಾಭ್ರಮಯೇ ತಸ್ ಚಾದ್ವಲ ವಿಚಿತ್ರ ಪುಷ್ಪಾವಲಿಭ ಸರಸೀಶ್ಚ ಸಂಯುತೆ ಪ್ರಭುಲ್ಲತರು ಶಾಖಾಗ್ರಂ ಗುಂಜದಭ್ರಮರ ಸೇವಿತುಹೈಶ ಪ್ರಭುಲ್ಲೈಶ್ಚ ನೀಲೋತ್ಪಲಚಯೈತ ಶೋಭಿ ಚಕ್ರವಾಕಾಧ್ಯೈ ಕಾದಂಬೈರ್ಹಂಸ ಶಂಕುಭಿ ಪ್ರಮತ್ತಸಾರಸೈಃ ಕ್ರೌಂಚೈರ್ ನೀಲಸ್ಕಂಧೈ ಶಬ್ದಿತೈ ಆ ಶೈಲದಲ್ಲಿ ಹಿಮಾವತ್ಪ್ರವತದಲ್ಲಿ ಸ್ಫಟಿಕದಂತೆ ಶುಭ್ರವಾದ ಮೇಘಗಳು ರಾರಾಜಿಸ್ತಾ ಇವೆ ಹಸುರಾದ ಹುಲ್ಲು ಪ್ರದೇಶವು ನಿಬಿಡವಾದ ನೆರಳುಳ್ಳ ಮರಗಳು ವಿಚಿತ್ರರೂಪೈ ಕಮಲೈ ಆಮೇಲೆ ಸ್ಫಟಿಕಾಭ್ರಮಯೇ ತಸ್ಮಿನ್ ಶಾದ್ವಲ ಧ್ರುವ ರಾಜಿತೇ ಹಸಿರು ಹಾಸು ವಿಚಿತ್ರ ಪುಷ್ಪಾವಲಿಭಿ ಸರಸಿ ಬಿಶ್ಚ ಸಂಯುತೆಯೇ ವಿಚಿತ್ರ ಪುಷ್ಪಗಳಿಂದ ಕೂಡಿರತಕ್ಕಂತಹ ಸರೋವರಗಳು ಅನೇಕ ಕಮಲ ಪುಷ್ಪಗಳಿಂದ ಅಲ್ಲಿನ ಮರಗಳಲ್ಲೆಲ್ಲ ಹೂವುಗಳರಳಿ ಅವುಗಳಲ್ಲಿ ಮಧುಪಾನಕ್ಕಾಗಿ ದುಂಬಿಗಳು ಮುತ್ತಿ ಝೇಂಕರಿಸ್ತಾ ಇದ್ದವು ಪಂಕೇರು ಹೈಹಿ ಪ್ರಬುಲ್ಲೈಶ್ಚ ನೀಲೋತ್ಪಲ ಚಯೈ ತೋಭಿತ ಚಕ್ರವಾಕಾದ್ಯೈಹ ಕಾದಂಬೈರ್ ಹಂಸ ಶಂಕುಭಿ ಪ್ರಮುತ್ತ ಸಾರಸೈಃ ಕ್ರೌಂಚೈರ್ ನೀಲ ಸ್ಕಂದೈಶ್ಚ ಶಬ್ದಿತೈ ಆಗ್ತಾನೆ ಅರಳಿದ ಸುಂದರವಾದಂತಹ ಕಮಲ ಕನ್ನೈಲಿ ಕನ್ನೈದಿಲೆಗಳು ಅಲ್ಲಿದ್ದವು ಚಕ್ರವಾಕ ಹಂಸ ಸಾರಸ ಬಕ ನವಿಲು ಸುಂದರ ಪಕ್ಷಿಗಳು ಮನೋಹರವಾಗಿ ಧ್ವನಿಗೈಸ್ತಾಯಿವೆ ಅಂತೇಳಿ ಹೇಳ್ತಾ ಇದ್ದಾನೆ ಪುಂಸ್ ಕೋಕಿಲಾನ ನಿನದೈರ್ಮಧುರೈರ್ಗಣಸೇವಿತೈ ತುರಂಗವದನೈ ಸಿದ್ಧೈರ್ ಅಪ್ಸರ ಅಪ್ಸರೋಭಿಶ್ಚುಚ್ಛಕೈ ಮತ್ತು ಗಂಡು ಕೋಗಿಲಿಗಳು ತುಂಬ ಇಂಪಾಗಿ ಧ್ವನಿಗೈಯುತ್ತಾ ಇವೆ ಪರ್ವತಗಣಗಳು ತುರಂಗಮುಖರು ಸಿದ್ಧರು ವಿದ್ಯಾಧರಿಯರು ಸಿದ್ಧೈರ್ ಅಪ್ಸರೋಭಿಶ್ಚುಚ್ಛಕೈ ಗುಹ್ಯಕರು ಆಮೇಲೆ ಅಪ್ಸರೈರು ವಿದ್ಯಾಧರೀಭಿರ್ದೇವೀಭ ಕಿನ್ನರೀಭಿರ್ವಿಹಾರಿತಂ ಪುರಂಧ್ರೀಭಿ ಪಾರ್ವತೀ ಕನ್ಯಾಭಿರಭಿಸಂಗತ ದೇವಸ್ತ್ರೀಯರು ಕಿನ್ನಡಿಯರು ಮತ್ತು ಆ ಪ ಸುಮಂಗಲಿಯರು ಕನ್ಯೆಯರಲ್ಲಿ ಸ್ವೇಚ್ಛೆಯಾಗಿ ವಿಹರಿಸ್ತಾ ಇದ್ದಾರೆ ವಿವಂಚೀ ತಾಂತ್ರಿಕ ಮತ್ತ ವಿವಂಚೀ ತಾಂತ್ರಿಕ ಮತ್ತ ಮೃದಂಗ ಪಟಃಃಸ್ವನೈ ವಿವಂಚೀತ ವಿವಂಚಿ ಪಟಃ ಸ್ವನೈಿ ಇವುಗಳ ಧ್ವನಿಯಿಂದ ಅಂಥೇಳಿ ಹ್ಞೂ ಅಂದರೆ ಅಲ್ಲಿ ವಿಪಂಚೀ ವೀಣೆ ವಿಪಂಚಿ ತಾಂತ್ರಿಕಾ ವಿಪಂಚಿ ತಾಂತ್ರಿಕ ಮತ್ತ ಮೃದಂಗ ವಾದ್ಯಗಳು ತಾಂತ್ರಿಕ ತಂತ್ರ ಅಂದರೆ ತಂತ್ರೀವಾದ್ಯಗಳು ಅಂತೇಳಿ ಅಂದರೆ ತಂತಿವಾದ್ಯಗಳು ತಂತಿಯಿಂದ ವಾದನ ಮಾಡತಕ್ಕಂಥವುಗಳು ಆಮೇಲೆ ಮೃದಂಗ ಪಟಹ ಮೊದಲಾದಂಥ ವಾದಿಗಳನ್ನೇ ಅಪ್ಸರೆಯರು ನಿತ್ಯವೂ ನರ್ತನ ಮಾಡ್ತಾ ಇದ್ದಾರೆ ಅರಳಿದ ಹೂವುಗಳಿಂದ ಸುಂದರವಾದ ರಥಾಗೃಹಗಳಿವೆ ನಿರ್ಮಲವಾದ ಸಣ್ಣ ಕೊಳಗಳು ದೊಡ್ಡ ಸರವರುಗಳಲ್ಲಿ ಹೆಚ್ಚಾಗಿದ್ದವು ಅಂತ ಹೇಳ್ತಾರೆ ದೇವಿ ದೀರ್ಘಿಕಾಭಿರ್ ಗಂಧಿ ಸುಸಮೃತ ಪ್ರಫುಲ್ಲಕುಸುಮೈರ್ ನಿತ್ಯಂ ಅರಳಿದ ಹೂಗಳಿಂದ ನಿತ್ಯವು ಸುಕುಂಜೈರುಪಶೋಭಿತ ಶೈಲರಾಜಪುರಾಭ್ಯರ್ಣೆ ಶಿಖರೆ ವೃಷಭಧ್ವಜ ಸಹಚಿತ್ ಸಹ ಸತ್ಯ ಆಚಿರಂ ರೇಮೇ ಭೂತೀಷು ಶೋಭನ ಅಂದರೆ ಇಂತಹ ಹಿಮಾಲಯದಲ್ಲಿ ಶಂಕರನು ಹಿಮವಂತನ ರಾಜಧಾನಿಗೆ ಸಮೀಪವಾಗಿ ಇರುವಂಥ ಒಂದು ಶಿಖರದಲ್ಲಿ ವಾಸಿಸುತ್ತಾ ಸತೀದೇವಡನೆ ಬಹುಕಾಲ ವಿಹರಿಸಿದ ತಸ್ಗ ಸಮೀ ಸ್ಥಾನ ದಿವ್ಯಮನ ಶಂಕರ ದಶವರ್ಷಸಹಸ್ರಾಣಿ ರೇಮೆ ಸತ್ಯ ಸಮದ ಸ್ವರ್ಗದಂತೆ ಮನೋಹರವಾದ ಆ ಸ್ಥಾನದಲ್ಲಿ ಶಂಕರನು ಹತ್ತು ಸಾವಿರ ವರ್ಷಗಳ ಪರ್ಯಂತ ದಿವ್ಯಮಾನ ವರ್ಷ ಮನುಷ್ಯಮಾನದ್ದಲ್ಲ ಹತ್ತು ಸಾವಿರ ದೈವೀವರ್ಷಗಳು ಅಷ್ಟು ಕಾಲ ಸತೀದೇವಿರಡ ಸುಖವಾಗಿ ವಿಹರಿಸಿದ ದೈವಿ ವರ್ಷ ತಮಗೆಲ್ಲ ಗೊತ್ತಿದ್ದ ಹಾಗೆ ಮುನ್ನೂರ ಅಥವಾ ಮುನ್ನೂರ ಮಾನವ ವರ್ಷಕ್ಕೆ ಒಂದು ದೈವಿ ವರ್ಷ ಆಗ್ತದೆ ಯಾಕಂತ ಹೇಳಿದರೆ ನಮ್ಮ ಮನುಷ್ಯರ ಒಂದು ವರ್ಷ ಆಗುವ ಮನುಷ್ಯ ದೇವರಿಗೆ ದೇವತೆಗಳಿಗೆ ಒಂದು ದಿನ ಆಗುವಂಥದ್ದು ಉತ್ತರಾಯಣ ದಕ್ಷಿಣಾಯಣ ಹಗಲು ರಾತ್ರಿ ಆರಾರು ಒಂದು ದಿನ ಆಗ್ತದೆ ನಮ್ಮ ಒಂದು ವರ್ಷ ಹಾಗಾಗಿ ನಮಗೆ ಮುನ್ನೂರ ವರ್ಷ ಆಗುವಾಗ ಅವರಿಗೆ ಒಂದು ವರ್ಷ ಆಗ್ತದೆ ಮುಂದ್ರ ವೃತ್ತು ದಿನ ಆಗ್ತದೆ ಹಾಗೆ ಹಾಗೆ ಅಂಥದ್ದು ಹತ್ತು ಸಾವಿರ ವರ್ಷ ದೇವಮಾನದ ಹತ್ತು ಸಾವಿರ ವರ್ಷ ಸ ಕದಾಚಿತ್ತ ಸ ಕದಾಚಿತ್ತತ ಸ್ಥಾನದನ್ ಸ್ಥಾನದ ಅನ್ಯ ಜ್ಯಾತಿ ಸ್ಥಲಂ ಹರಹ ಕದಾಚಿನ್ ಮೇರು ಶಿಖರಂ ದೇವಿ ದೇವವ್ರತಂ ಸದಾ ಅವನು ಒಮ್ಮೆ ಅಲ್ಲಿಂದ ಬೇರೆ ಶಿಖರಕ್ಕೆ ಹೋಗ್ತಾನೆ ಒಮ್ಮೆ ದೇವತೆಗಳು ದೇವಸ್ತ್ರೀರು ವಾಸ ಮಾಡುವ ಮೇರುವ ವೃತ್ತ ಶಿಖರಕ್ಕೆ ಹೋಗಿ ಬರ್ತಾನೆ ಹೀಗೆ ದ್ವೀಪನ್ನಾನ ತಥೋದ್ಯಾನವನಾ ವಸುಧಾತಲಂ ಗತ್ವನಸ್ತಾಭ್ಯ ರೈಮೇ ಸತಿ ಸುಖಂ ದ್ವೀಪಗಳು ಅನೇಕ ಉದ್ಯಾನಗಳು ಉಪವನಗಳು ಮನೋಹರವಾದ ಭೂಪ್ರದೇಶ ಇವುಗಳಿಗೆ ಹೋಗಿ ಆಗಾಗ ಸಂಚರಿಸುತ್ತಾ ಅಲ್ಲಲ್ಲಿ ಸತಿಯೊಡನೆ ವಿಹರಿಸಿ ಉತ್ತಮ ಸುಖವನ್ನು ಪಡೆಯುತ್ತಾ ಇದ್ದಾರೆ ನ ಯಜ್ಞೇ ಸ ನ ಬ್ರಹ್ಮಣಿ ತಪಸ್ಸಮ್ ಸತ್ಯಂಹಿ ಮನಸಾ ಶಂಭು ಪ್ರೀತಿಮೇವಚಕಾರ ಕರ್ಮಾನುಷ್ಠಾನ ತಪಸ್ಸು ಆತ್ಮಸ್ವರೂಪ ಇವುಗಳಲ್ಲಿಯೂ ಆಸಕ್ತಿಯನ್ನು ಬಿಟ್ಟು ರಾತ್ರಿ ಹಗಲು ಸಹ ಸತೀದೇವಿಯಲ್ಲಿ ತುಂಬ ನಾಗಿ ಅವಳೊಡನೆ ರಮಿಸಿದ ಏ ಮಹೇವಮುಖ ಸತ್ಯಪಶ್ಯ ಸತ್ಯಪಶ್ಯತ್ಸ್ಮ ಮಹಾದೇವಮುಖಂ ಸತ್ಯಪ ಸತಿ ಅಪಶ್ಯತ್ಸ್ಮ ಮಹಾದೇವೋದ್ರಾಕ್ಷಿತ್ಸತಿ ಮುಖಂ ಸದಾ ದ್ರಾಕ್ಷಿ ಇತ್ಸತಿ ಮುಖಂ ಅದರಂತೆ ಸತಿದೇವಿಯು ಸದಾ ಸ ಮಹಾದೇವನ ಮುಖವನ್ನೇ ನೋಡುತ್ತಾ ಅವನನ್ನೇ ರಮಿಸಿಕೊಂಡು ಹೊಂದಿದಳು ಮಹಾದೇವನೂ ಸಹ ಎಲ್ಲೆಲ್ಲೂ ಆ ಸತೀದೇವಿಯ ಮುಖವನ್ನೇ ನೋಡಿದ ಎಂದರೆ ಸತೀದೇವಿಯಲ್ಲಿನ ಆಸಕ್ತಿಯಿಂದ ಅವನಿಗೆ ಎಲ್ಲೆಲ್ಲೂ ಸತಿಯ ಮುಖವೇ ಕಾಣುವಂತಿತ್ತು ಏವಮನ್ಯೋನ್ಯ ಸಂಸರ್ಗಾದ ಅನುರಾಗಮಹೀರುಹಂ ವರ್ಧಯಾಮ ಚತುಃಳಿ ಶಿವವು ಭಾವಾಂಬುಸೇಚನೈ ಹೀಗೆ ಸತೀದೇವಿಯು ಪರಮೇಶ್ವರನು ಪರಸ್ಪರ ಸಂಬಂಧದಿಂದ ನಿತ್ಯ ಉತ್ತಮ ಅನುರಾಗವೆಂಬ ವೃಕ್ಷವನ್ನು ಶೃಂಗಾರ ಭಾವಗಳೆಂಬ ಜಲವನ್ನೆರೆದು ಬೆಳೆಸಿದರು ಅನುರಾಗ ವೃಕ್ಷವನ್ನು ಶೃಂಗಾರ ಭಾವ ಜಲ ಭಾವ ಜಲದಿಂದ ಎರೆದು ಪೋಷಿಸಿ ವರ್ಧಿಸಿದರು ಬೆಳೆಸಿದರು ಅಂಥೇಳಿ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ದ್ವಿತೀಯೇ ಸತೀಖಂಡೇ ಶಿವ ಶಿವವಿವಾಹವರ್ಣನ ನಮ್ಮ ದ್ವಾವಿಂಶೋಧ್ಯಾ ಇಲ್ಲಿಗೆ ಶಿವಮಹಾಪುರಾಣದ ಎರಡನೇ ರುದ್ರ ಸಮಿತಿಯಲ್ಲಿ ಎರಡನೇದಂತ ಸತೀಖಂಡದಲ್ಲಿ ಶಿವ ಶಿವವಿವಾಹ ವರ್ಣನ ಆಗಿದೆ ಇಲ್ಲೇನೀಗ ಅವರ ವಿಹಾರ ಶಿವಶಿವ ವಿಹಾರ ವರ್ಣನ ಅವರ ವಿಹಾರ ಬಗ್ಗೆ ವರ್ಣಿಸ್ತಾ ಇರತಕ್ಕಂಥ ಈ ಹನ್ನೆರಡನೇ ಅಧ್ಯಾಯವು ಇಲ್ಲಿಗೆ ಅಧ್ಯಾಯ ಮುಗಿಯಿತು ಹರಿರಾಮ ರಾಮ ಓಂ ತತ್ಸತ್ತು ಶಿವಾರ್ಪಣ